ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರಭವೋತ್ಪಾದರ ಚರಣರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಹಾಗೂ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದ ವೇದಾಂತ ವಾರಿಧಿಗಳೂ ಆದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರ ಶರಣ ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಕೃತಿ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥವರಿಗೆ ಹದಿನಾಲ್ಕನೇ ಕೃತಿ ಶ್ರೀಮದ್ ಭಗವದ್ಗೀತೆಯ ಸಾರ ಮತ್ತು ಪ್ರಧಾನ ಉಪದೇಶಗಳು ಇದರಲ್ಲಿ ನಾಲ್ಕು ಅಧ್ಯಾಯಗಳ ಸಾರವನ್ನು ನಾವು ನೋಡಿದ್ದೇವೆ ಈಗಾಗಲೇ ಇವತ್ತು ಐದನೇ ಅಧ್ಯಾಯವನ್ನು ನೋಡೋಣ ಕರ್ಮಗಳನ್ನು ಮಾಡಬೇಕೆಂದು ಒಮ್ಮೆ ಬಿಡಬೇಕೆಂದು ಒಮ್ಮೆ ಹೇಳುತ್ತಿರುವಲ್ಲ ಇವೆರಡರಲ್ಲಿ ನನಗೆ ಯಾವುದು ಶ್ರೇಯಸ್ಸಿಗೆ ಸಾಧನವು ನಿಶ್ಚಯಿಸಿ ಹೇಳಿಬಿಡು ಎಂದು ಅರ್ಜುನನು ಕೇಳಲು ಭಗವಂತ ನಿಂತೆಂದ ಸನ್ಯಾಸವು ಕರ್ಮಯೋಗವು ಎರಡೂ ಮೋಕ್ಷಕ್ಕೆ ಬೇಕಾದದ್ದೇ ಆದರೆ ಕರ್ಮಗಳನ್ನು ಬಿಡುವುದಕ್ಕಿಂತ ಮಾಡುವುದೇ ಮೇಲು ಅದೇಕೆಂದರೆ ರಾಗದ್ವೇಷಗಳಿಲ್ಲದೇ ಕರ್ಮವನ್ನು ಮಾಡುವವನು ನಿತ್ಯ ಸನ್ಯಾಸಿಯು ಅವನಿಗೆ ಬಂಧವು ಸುಲಭವಾಗಿ ಕಳಚಿ ಕರ್ಮಕ್ಕೆ ಸಮಬುದ್ಧಿಯೇ ಸೇರಿದರೆ ಅದಕ್ಕೆ ಯೋಗವೆಂದು ಹೆಸರು ಸನ್ಯಾಸಕ್ಕೆ ಜ್ಞಾನವೇ ಮುಂತಾದವು ಸೇರಿದರೆ ಸಾಂಖ್ಯವೆಂದು ಹೆಸರು ಮೋಕ್ಷಕ್ಕೆ ಇವೆರಡೂ ಸ್ವತಂತ್ರವಾದ ಮಾರ್ಗಗಳಲ್ಲ ಇವುಗಳಲ್ಲಿ ಯಾವುದೊಂದನ್ನು ಚೆನ್ನಾಗಿ ನಡೆಸಿದರೂ ಎರಡಕ್ಕೂ ಫಲವಾದ ಮೋಕ್ಷವೂ ದೊರೆತೆಯೇ ಆದರೂ ನಿಜವಾದ ಸನ್ಯಾಸವೆಂಬುದು ಯೋಗವಿಲ್ಲದೆ ದಕ್ಕುವುದಿಲ್ಲ ಯೋಗದಿಂದ ಚಿತ್ತಶುದ್ಧಿಯನ್ನು ಪಡೆದವನು ಜಿತೇಂದ್ರಿಯನಾಗಿ ಎಲ್ಲರ ಆತ್ಮನೇ ತನ್ನ ಆತ್ಮ ಎಂಬ ಜ್ಞಾನವನ್ನು ಪಡೆದು ನಿಷ್ಕ್ರಮವಾದ ಬ್ರಹ್ಮವನ್ನೇ ಪಡೆಯುತ್ತಾನೆ ಆದ್ದರಿಂದ ಕರ್ಮಯೋಗಿಯಾಗಲಿ ಯೋಗಿಗಾಗಲಿ ಜ್ಞಾನಿಗಾಗಲಿ ಕರ್ಮವು ಬಂಧಕವಾಗುವುದಿಲ್ಲ ನಿಜವಾಗಿ ನೋಡಿದರೆ ಜ್ಞಾನಿಯು ಯಾವ ಕರ್ಮವನ್ನೂ ಮಾಡುವುದಿಲ್ಲ ವ್ಯವಹಾರ ದೃಷ್ಟಿಯಿಂದ ಮಾತ್ರವೇ ಅವನ ದೇಹದಲ್ಲಿ ನಡೆಯುವುದು ನೋಡುವುದು ಕೇಳುವುದು ಮುಂತಾದ ವ್ಯಾಪಾರಗಳಿಗೆ ಕರ್ತೃವಾಗ್ತಾನೆ ಅವನು ನಾನು ಯಾವ ಕರ್ಮವೂ ಮಾಡುತ್ತಿಲ್ಲ ಎಂದು ಅರಿತಿರ್ತಾನೆ ಇನ್ನು ಅವನಿಗೆ ಕರ್ಮಲೇಪವಿಯಲ್ಲಿಂದ ಬಂತು ಕರ್ಮಯೋಗಿಯೋ ಅಂದರೆ ಅವನು ತಾನು ಮಾಡುವ ಕರ್ಮಗಳನ್ನೆಲ್ಲ ಈಶ್ವರನಲ್ಲಿ ಅರ್ಪಿಸಿ ಸಂಗರಹಿತನಾಗಿ ಮಾಡುತ್ತಿರುವುದರಿಂದ ಅವನಿಗೂ ಕರ್ಮ ಬಂಧಕವಾಗುವುದಿಲ್ಲ ಅವನ ಕರ್ಮಕ್ಕೆ ಚಿತ್ತಶುದ್ಧಿಯೊಂದೇ ಫಲವಾಗ್ತದೆ ಅಂದರೆ ಮಾಡಿದ ಕರ್ಮಯೋಗದಿಂದಾಗಿ ಚಿತ್ತಶುದ್ಧಿ ಉಂಟಾಗ್ತದೆ ಅದರ ಫಲ ಅದರಿಂದ ಜ್ಞಾನವಾಗಿ ಮುಕ್ತಿಯೂ ಆಗ್ತದೆ ಚಿತ್ತಶುದ್ಧಿಯಿಂದ ಕರ್ಮದ ಫಲದಲ್ಲಿ ಆಶೆಯುಳ್ಳುವನು ಮಾತ್ರ ಸಂಸಾರಕ್ಕೆ ಕಟ್ಟು ಬೀಳುತ್ತಾನೆ ಹದಿಮೂರರಿಂದ ಹದಿನೈದು ಶ್ಲೋಕಗಳು ಜ್ಞಾನಿಯಾದವನಿಗೆ ಕರ್ಮವೇ ಇರುವುದಿಲ್ಲವೆಂದು ಹೇಳಿದೆ ಅಲ್ವೇ ಅವನ ಮನಸ್ಥಿತಿಯನ್ನು ಹೇಳ್ತೇನೆ ಕೇಳು ಉಳಿದವರ ಹಾಗೆ ಅವನು ತಾನು ದೇಹವನ್ನು ದೇಹವೆಂದು ತಿಳಿದುಕೊಂಡಿರುವುದಿಲ್ಲ ತಾನು ಏನನ್ನೂ ಮಾಡದ ಮತ್ತೊಬ್ಬರಿಂದ ಏನನ್ನೂ ಮಾಡಿಸದ ಅಸಂಗನಾದ ಆತ್ಮನೇ ಎಂದು ಅರಿತುಕೊಂಡಿರುತ್ತಾನೆ ಆದ್ದರಿಂದ ಅವನೇ ಪರಮಾರ್ಥ ಸನ್ಯಾಸಿ ಅಂದರೆ ಕರ್ಮಗಳನ್ನೆಲ್ಲ ನಿಜವಾಗಿ ಬಿಟ್ಟವನು ನಿಜವಾಗಿ ಕರ್ತೃತ್ವವು ಯಾರಿಗೂ ಇರುವುದೇ ಇಲ್ಲ ಆದರೆ ಸ್ವಭಾವದಿಂದ ಜ್ಞಾ ಅಜ್ಞಾನಿಗಳಾಗಿರುವ ಜನರು ತಾವು ಕರ್ಮವನ್ನು ಮಾಡುವ ಸ್ವರೂಪದವರೆಂದು ಭಾವಿಸಿರುತ್ತಾರೆ ಪರಮಾರ್ಥ ದೃಷ್ಟಿಯಲ್ಲಿ ಕ್ರಿಯೆಗೆ ಸಾಧನವಾದ ದ್ರವ್ಯಗಳಿಲ್ಲ ಅವುಗಳನ್ನು ಸಮರ್ಪಿಸುವುದಕ್ಕೆ ಬೇಕಾದ ದೇವತೆಯೂ ಇಲ್ಲ ಕರ್ಮದಿಂದ ಆಗಬೇಕಾಗಿರೋ ಫಲವೂ ಇಲ್ಲ ಇವೆಲ್ಲವೂ ನಿಷ್ಕರ್ಮವಾದ ಬ್ರಹ್ಮವೇ ಪರಮಾರ್ಥ ದೃಷ್ಟಿಯಲ್ಲಿ ಹದಿನಾರರಿಂದ ಇಪ್ಪತ್ತೊಂದನೇ ಶ್ಲೋಕದವರೆಗೆ ಜ್ಞಾನಿಗಳು ಆತ್ಮಸ್ವರೂಪವನ್ನು ಅರಿತುಕೊಂಡು ಅವನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿರ್ತಾರೆ ಆತ್ಮನಲ್ಲಿ ಅವರಿಗೆ ಆತ್ಮನಿಗಿಂತ ಹೆಚ್ಚಿನ ಪದಾರ್ಥವು ಯಾವುದೂ ಇರುವುದಿಲ್ಲ ಲೋಕದಲ್ಲಿ ಗುಣಗಳ ಭೇದದಿಂದ ತೋರುವ ಸಾತ್ವಿಕ ರಾಜಸ ತಾಮಸ ಜೀವರೆಲ್ಲ ಅವರ ದೃಷ್ಟಿಯಲ್ಲಿ ಜ್ಞಾನಿಗಳ ದೃಷ್ಟಿಯಲ್ಲಿ ಪರಬ್ರಹ್ಮ ರೂಪರಾಗಿಯೇ ತೋರ್ತಾ ಇರ್ತಾರೆ ಹೀಗೆ ಎಲ್ಲವನ್ನು ಒಂದೇ ಬಗೆಯಾಗಿ ಕಂಡದ್ರಿಂದ ಹೆಚ್ಚಾದವರನ್ನು ಕಡಿಮೆಯಾಗಿ ಕಂಡ ದೋಷವಾಗಲಿ ಕಡಿಮೆಯವರನ್ನು ಮೇಲಕ್ಕೇರಿಸಿದ ದೋಷವಾಗಲೇ ಅವರಿಗೆ ತಟ್ಟುವುದಿಲ್ಲ ಯಾಕೆಂದರೆ ನಿರ್ದೋಷವಾದ ಬ್ರಹ್ಮವೇ ಸಕಲ ಜೀವರ ರೂಪದಿಂದಲೂ ತಮ್ಮ ರೂಪದಿಂದಲೂ ಇರುವುದೆಂಬ ತತ್ವವನ್ನು ಅವರು ಕಂಡುಕೊಂಡಿರ್ತಾರೆ ಇಂತಹ ಜ್ಞಾನದಿಂದ ಕಂಡದ್ದೆಲ್ಲ ಬ್ರಹ್ಮವೇ ಆಗಿರುವುದರಿಂದ ಅವರಿಗೆ ಪ್ರಿಯವಾದದ್ದನ್ನು ಕಂಡು ಹಿಗ್ಗುವ ಅಥವಾ ಅಪ್ರಿಯವಾದದ್ದನ್ನು ಕಂಡು ತಗ್ಗುವ ಸಂಭವವೇ ಇಲ್ಲ ಅವರಿಗೆ ಸುಖವೆಂದರೆ ಆತ್ಮನೇ ಆ ಸುಖಕ್ಕೆ ನಾಶವೇ ಇಲ್ಲ ಅವಿನಾಶಿಚ ತಂ ವಿದ್ಧಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಶ್ಲೋಕಗಳು ಆದ್ದರಿಂದ ಜಾಣನಾದವನು ವಿಷಯಗಳ ಸುಖವೆಲ್ಲ ದುಃಖಕ್ಕೆ ಕಾರಣ ಅಂತೇಳಿ ಅರಿತು ಇಂದ್ರಿಯಗಳನ್ನು ವಿಷಯಗಳಿಂದ ಹಿಮ್ಮೆಟ್ಟಿಸಿಕೊಳ್ಳಬೇಕು ಶರೀರವಿರುವವರೆಗೂ ಕಾಮಕ್ರೋಧಗಳ ಹುಯ್ಲಿಗೆ ಸಿಕ್ಕದಂತೆ ಎಚ್ಚರವಾಗಿರಬೇಕು ಯಾವನು ಹೀಗೆ ವಿಷಯಗಳಿಂದ ಮನಸ್ಸನ್ನು ಹಿಡಿದೆಳೆದು ಆತ್ಮನಲ್ಲಿಯೇ ಪ್ರೀತಿ ಇಟ್ಟು ಆತ್ಮನೇ ತನ್ನ ಸರ್ವ ಬೆಳಕೆಂದು ಆತ್ಮನೇ ತನ್ನ ಸುಖವೆಂದು ನಂಬುವನು ಅವನು ಬದುಕಿರುವಾಗಲೇ ಬ್ರಹ್ಮವಾಗಿದ್ದು ಬಳಿಕ ಬ್ರಹ್ಮವನ್ನೇ ಹೊಂದುತ್ತಾನೆ 25-26 ಮುಕ್ತಿಯನ್ನು ಪಡೆಯಬೇಕೆಂಬುವನು ಪಾಪವನ್ನೆಲ್ಲ ತೊಳೆದುಕೊಳ್ಳಬೇಕು ವಿಚಾರದಿಂದ ಸಂಶಯಗಳನ್ನೆಲ್ಲ ತೊಲಗಿಸಿಕೊಳ್ಳಬೇಕು ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರಬೇಕು ಸಕಲ ಪ್ರಾಣಿಗಳಿಗೂ ಹಿತವನ್ನೇ ಕೋರುತ್ತಿರಬೇಕು ಕಾಮಕ್ರೋಧಗಳನ್ನು ಗೆದ್ದ ಇಂಥ ಆತ್ಮಜ್ಞಾನಿಗಳಿಗೆ ಈ ಲೋಕದಲ್ಲಿಯೇ ಈ ಲೋಕದಲ್ಲಿಯೂ ಮುಕ್ತಿಯೇ ಪರಲೋಕದಲ್ಲಿಯೂ ಮುಕ್ತಿಯೇ ಇಪ್ಪತ್ತೇಳು ಇರರಿಂದ ಇಪ್ಪತ್ತೊಂಬತ್ತು ಇಂಥ ಜ್ಞಾನಕ್ಕೆ ಧ್ಯಾನಯೋಗವೇ ತೀರ ಹತ್ತಿರದ ಸಾಧನವು ಧ್ಯಾನಯೋಗಿಯು ಹೊರಗಿನ ವಿಷಯವನ್ನು ಕುರಿತು ಚಿಂತಿಸದೆ ಶರೀರವನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಪ್ರಾಣಾಯಾಮವನ್ನು ಮಾಡುತ್ತಾ ಇಂದ್ರಿಯ ಮನೋಬುದ್ಧಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಇಚ್ಛಾ ಭಯ ಕ್ರೋಧಗಳನ್ನು ಗೆದ್ದುಕೊಳ್ಳಬೇಕು ಹೀಗೆ ಧ್ಯಾನವನ್ನು ಮಾಡುತ್ತಿದ್ದರೆ ಪರಮಾತ್ಮನೇ ಯಜ್ಞಾದಿ ಕರ್ಮಗಳನ್ನು ಕರ್ತೃರೂಪದಿಂದ ಮಾಡುತ್ತಾನೆ ದೇವತಾ ರೂಪದಿಂದ ಅವನೇ ಅದನ್ನು ಅನುಭವಿಸ್ತಾನೆ ಸರ್ವಲೋಕಗಳಿಗೂ ಅವನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿಕೊಂಡು ಕರ್ತೃತ್ವ ಭೋಕ್ತೃತ್ವಗಳಿಗೂ ಅರಿವುಗಳಿಗೂ ಸಾಕ್ಷಿಯಾಗಿರುವವನು ಎಂಬ ಜ್ಞಾನ ಹುಟ್ಟಿ ಶಾಂತಿ ಉಂಟಾಗ್ತದೆ ಇದು ಐದನೇ ಅಧ್ಯಾಯದ ಸಾರ ಇನ್ನು ಶ್ರೀಮದ್ಭಗವದ್ಗೀತೆಯ ಆರನೇ ಅಧ್ಯಾಯ ಅದರ ಸಾರ ಒಂದರಿಂದ ಮೂರನೇ ಶ್ಲೋಕಗಳು ಶ್ರೀಕೃಷ್ಣನು ಹೇಳಿದ್ದೇನೆ ಅಂದರೆ ಎಲೆ ಅರ್ಜುನನೇ ಕರ್ಮ ಫಲವನ್ನು ಬಯಸದೆ ನಿತ್ಯ ಕರ್ಮವನ್ನು ಮಾಡುತ್ತಿರುವವನೇ ಸನ್ಯಾಸಿಯು ಅವನೇ ಯೋಗಿಯು ಗಾರ್ಹಪತಿವೆ ಮುಂತಾದ ಅಗ್ನಿಗಳನ್ನು ಅಗ್ನಿಗಳನ್ನು ಬಯಸದ ತಪಸ್ಸು ದಾನ ಮುಂತಾದ ಕ್ರಿಯೆಗಳನ್ನು ಬಿಟ್ಟವನು ಮಾತ್ರ ಸನ್ಯಾಸಿ ಎಂದು ಯೋಗಿಯೆಂದು ತಿಳಿಯಬೇಡ ಸಂಕಲ್ಪಗಳನ್ನು ಬಿಡದವನು ಯಾವನೂ ಸನ್ಯಾಸಿಯಾಗಲಾರನಾದ್ದರಿಂದ ಫಲತ್ಯಾಗಪೂರ್ವಕವಾಗಿ ಮಾಡುವ ಕರ್ಮವು ಸನ್ಯಾಸವೆಂದೇ ತಿಳಿಯಬೇಕು ಧ್ಯಾನ ಧ್ಯಾನಯೋಗಕ್ಕೆ ತಕ್ಕ ಯೋಗ್ಯತಿನ ಸಂಪಾದಿಸಬೇಕೆನ್ನುವರಿಗೆ ಕರ್ಮವೇ ಸಾಧನವು ಧ್ಯಾನಯೋಗಕ್ಕೆ ತಕ್ಕವನಾದ ಮೇಲೆ ನಿಜವಾಗಿ ಯೋಗಾರೂಢ ನೆನೆಸಿಕೊಳ್ಳುವುದಕ್ಕೆ ಸನ್ಯಾಸವೇ ಸಾಧನವು ನಾಲ್ಕರಿಂದ ಒಂಬತ್ತು ಶ್ಲೋಕಗಳು ಶಬ್ದಸ್ಪರ್ಶ ಆದಿ ವಿಷಯಗಳಲ್ಲಾಗಲಿ ನಿತ್ಯ ನೈಮಿತ್ತಿಕಾದಿ ಕರ್ಮಗಳಲ್ಲಾಗಲಿ ಸಂಘ ಉಂಟಾಗದಂತೆ ಸರ್ವಸಂಕಲ್ಪಗಳನ್ನು ಬಿಟ್ಟವನ್ನು ಯೋಗಾರೂಢ ನೆನೆಸುತ್ತಾನೆ ಸರ್ವಸಂಕಲ್ಪ ವಿವೇಕ ಯಾದವನು ಹೇಗಾದರೂ ಮಾಡಿ ಯೋಗಾರೂಢನಾಗಿ ಸಂಸಾರದ ಅನರ್ಥದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ತನಗೆ ತಾನೇ ಅನ್ಯಾಯವನ್ನು ಮಾಡಿಕೊಂಡವನಾಗ್ತಾನೆ ದೇಹೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಶಾಸ್ತ್ರಜ್ಞಾನವನ್ನೂ ಅದರಂತೆ ಅನುಭವವನ್ನು ಹೊಂದಿ ಹೊರಗೆ ಕಾಣುವ ವಿಷಯಗಳಲ್ಲಿಯೂ ಶತ್ರು ಮಿತ್ರಾದಿಗಳೆಂಬ ಬಗೆ ಬಗೆಯ ಜನರಲ್ಲಿಯೂ ಸಮಬುದ್ಧಿಯುಳ್ಳವನಾಗಿ ಮನಸ್ಸಿನಲ್ಲಿ ಏರುಪೇರು ಇಲ್ಲದವನೇ ಯೋಗಾರೂಢನು ಅಥವಾ ಯುಕ್ತನು ಹತ್ತರಿಂದ ಹದಿನೇಳು ಶ್ಲೋಕಗಳು ಇಂಥ ಉತ್ತಮ ಸ್ಥಿತಿಯನ್ನು ಹೊಂದುವುದಕ್ಕಾಗಿ ರಹಸ್ಯದಲ್ಲಿ ಒಬ್ಬನೇ ಇದ್ದುಕೊಂಡು ದೇಹದಲ್ಲಿಯ ಮನಸ್ಸುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಯೋಗವನ್ನು ಮಾಡುತ್ತಿರಬೇಕು ಶುಚಿಯಾದ ಸ್ಥಳದಲ್ಲಿ ಸ್ಥಿರವಾದ ಆಸನವನ್ನು ಅಳವಡಿಸಿಕೊಂಡು ಶರೀರವನ್ನು ನೆಟ್ಟಗೆ ನಿಲ್ಲಿಸಿಕೊಂಡು ಆತ್ಮನಲ್ಲಿಯ ಮನಸ್ಸನ್ನು ಇರಿಸಿಕೊಂಡಿರಬೇಕು ಪರಮಾತ್ಮನನ್ನೇ ತತ್ಪರತೆಯನ್ನು ಚಿಂತಿಸುತ್ತಿರಬೇಕು ಹೀಗೆ ಯಾವಾಗಲೂ ಯೋಗವನ್ನು ಮಾಡುತ್ತಿರುವವನಿಗೆ ಶುಚೌ ದೇಹೆ ಪ್ರತಿಷ್ಠಾಪ್ಯ ಅಂತ ಹೇಳಿದೆ ಅದರಲ್ಲಿ ಶ್ಲೋಕ ಬರ್ತದೆ ಗೀತೆಯಲ್ಲಿ ಹೀಗೆ ಯಾವಾಗಲೂ ಯೋಗವನ್ನು ಮಾಡುತ್ತಿರುವವನಿಗೆ ಯೋಗ ಫಲವಾದ ಪರಮಶಾಂತಿಯೂ ದೊರಕ್ತದೆ ಸಾಧಕನಾಗಿರುವವನು ಆಹಾರ ವಿಹಾರಗಳಲ್ಲಿಯೂ ಮಿತ ಆಹಾರ ವಿಹಾರಸ್ಯ ಯುಕ್ತಾಹಾರ ವಿಹಾರ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಸೋಗೋ ಭವತಿ ದುಃಖ ಅಂತೇಳಿ ಹೇಳಿದೆ ಅಂದರೆ ಸಾಧಕನಾಗಿರುವವನು ಆಹಾರ ವಿಹಾರಗಳಲ್ಲಿಯೂ ಮಿತವಾಗಿರುವ ನಿಯಮವನ್ನು ಅನುಸರಿಸುತ್ತಿದ್ದರೆ ಯೋಗವು ಫಲಕಾರಿಯಾಗುವುದು ಹದಿನೆಂಟರಿಂದ ಇಪ್ಪತ್ತಾರು ಶ್ಲೋಕಗಳು ಇಪ್ಪತ್ತಾರನೇ ಶ್ಲೋಕಗಳವರೆಗೆ ಯುಕ್ತನಾದವನಿಗೆ ಚಿತ್ತವು ಆತ್ಮನಲ್ಲಿಯೇ ನಿಂತುಬಿಟ್ಟಿರ್ತದೆ ಆತ್ಮದರ್ಶನದಿಂದ ಅವನ ಮನಸ್ಸು ತೃಪ್ತವಾಗಿರ್ತದೆ ಬ್ರಹ್ಮಾನಂದವನ್ನು ಕಂಡುಕೊಂಡಿರುವ ತತ್ವವನ್ನು ಬಿಟ್ಟು ಅತ್ತಿತ್ತ ಸರಿಯುವುದಿಲ್ಲ ಅದಕ್ಕಿಂತ ಹೆಚ್ಚಿನ ಲಾಭ ಹೊಂದಿರುವುದೆಂದು ಹೊರಗಿನ ಎಂಥ ದುಃಖದಿಂದಲೂ ಅಲುಗಾಡದಿರುವವನು ನಿಶ್ಚಯವಾದ ಮನಸ್ಸಿನಿಂದ ಬೇಸರವಿಲ್ಲದೆ ಪ್ರಯತ್ನ ಮಾಡುತ್ತಾ ಸಕಲ ಕಾಮಗಳನ್ನು ತೊರೆದು ಆ ಯಾ ವಿಷಯಗಳಿಂದ ಇಂದಿರಗಳನ್ನು ಜಗ್ಗಿ ಹಿಂದಿರುಗಿಸಿ ಮತ್ತೇನನ್ನು ಚಿಂತಿಸದೆ ಆತ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸುವುದಕ್ಕೆ ಹವಣಿಸುತ್ತಿರುವವನು ಮಾತ್ರ ಈ ಸ್ಥಿತಿಯನ್ನು ಪಡಿತಾನೆ ಇಪ್ಪತ್ತೇಳರಿಂದ ಮೂವತ್ತೆರಡು ಯೋಗವು ಸಿದ್ಧಿಯಾದರೆ ಮಾತ್ರ ಸಿದ್ಧಿಯಾದರೆ ಉತ್ತಮವಾದ ಸುಖವು ವಶವಾಗ್ತದೆ ಬ್ರಹ್ಮವನ್ನು ಮುಟ್ಟಿದಂತೆ ಆಗ್ತದೆ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಾಣಿಗಳಲ್ಲಿ ಒಬ್ಬ ಪರಮಾತ್ಮನೇ ಒಬ್ಬನೇ ಇರ್ತಾನೆ ಅವನೇ ನಾನು ಎಂಬ ಉತ್ತಮವಾದ ಜ್ಞಾನವೂ ಬರುತ್ತದೆ ಅವನಿಗೆ ಪರಮಾತ್ಮ ದರ್ಶನವು ಎಂದಿಗೂ ತಪ್ಪುವುದಿಲ್ಲ ವ್ಯವಹಾರದಲ್ಲಿ ಸರ್ವ ಪ್ರಾಣಿಗಳಿಗೂ ತನ್ನಂತೆಯೇ ಸುಖವೂ ಬೇಕು ದುಃಖವೂ ಬೇಡ ಮನದಟ್ಟಾಗಿ ಎಲ್ಲರಲ್ಲಿಯೂ ಸಮಬುದ್ಧಿಯು ಏರ್ಪಡ್ತದೆ ಮೂವತ್ತ ಮೂರರಿಂದ ಮೂವತ್ತಾರು ಮನಸ್ಸು ಅತಿ ಚಂಚಲವಾಗಿರುವುದರಿಂದ ಅದನ್ನು ಹರಿದಾಡದಂತೆ ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವುದು ಗಾಳಿಯನ್ನು ಹಿಡಿದು ನಿಲ್ಲಿಸುವ ಪ್ರಯತ್ನದಂತೆ ದುಸ್ತರವಲ್ಲವೇ ಅಂತೇಳಿ ಅರ್ಜುನ ಕೇಳ್ತಾನೆ ಚಂಚಲಂಹಿ ಮನಃಃಕೃಷ್ಣ ಪ್ರಮಾಚಿ ಬಲವದೃಢಂ ಹ್ಞೂ ಸಸ್ಯ ದುರ್ನಿಗ್ರಹಂ ಮನ್ನೆ ವಾಯೂರಿ ವಸು ದುಷ್ಕರಂ ಅಂತೇಳಿ ಆಗ ಭಗವಂತ ಕೊಟ್ಟ ಉತ್ತರ ಇದು ಮನಸ್ಸನ್ನು ಬಿಗಿ ಕಷ್ಟವೇ ಸರಿ ಚಂಚಲಂಹಿ ಮನಃಃಕೃಷ್ಣ ಅಂತೇಳಿ ಹೇಳಿದ್ದಕ್ಕೆ ಇವನು ಕೃಷ್ಣನ ಒಪ್ಪಿಕೊಳ್ತಾನೆ ಅದನ್ನು ಆದರೆ ಅದನ್ನು ಅಭ್ಯಾಸೇನದು ಕೌಂತೇಯ ವೈರಾಗ್ಯನಚ ಗೃಹ್ಯತೆ ಅಂತೇಳಿ ಹೇಳ್ತಾನೆ ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ವಶಪಡಿಸಿಕೊಳ್ಳಬಹುದು ಅರ್ಜುನ ಅಂತೇಳಿ ಹೇಳ್ತಾನೆ ಮೂವತ್ತೇಳರಿಂದ ನಲವತ್ತೈದು ಯೋಗವನ್ನು ಮಾಡುತ್ತಿರುವವನಿಗೆ ಪೂರ್ವ ಸಿದ್ಧಿಯಾಗುವುದರೊಳಗೆ ಅವನಿಗೆ ಮರಣವು ಬಂದೊದಗಿದರೆ ಆಗ ಚಿತ್ತವು ಕದಲಿ ಯೋಗ ಭ್ರಷ್ಟನಾಗಬಹುದು ಈ ಮೊದಲೇ ಯೋಗಿಯು ಕರ್ಮಸನ್ಯಾಸವನ್ನು ಮಾಡಿಬಿಟ್ಟಿರುವುದರಿಂದ ಕರ್ಮದ ಫಲವೂ ಇಲ್ಲದೆ ಯೋಗವೂ ಸಿದ್ಧಿಯಾಗದಿರುವುದರಿಂದ ಜ್ಞಾನವು ಪ್ರಾಪ್ತವಾಗದೆ ಅವನು ಮುಂಗಾಣದು ಹೋಗುವುದಲ್ವೇ ಅವನಿಗೆ ಎಂಥಗತಿಯಾಗುವುದು ಎಂಬ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನು ಹೇಳಿದ ಉತ್ತರವೇನೆಂದರೆ ಅಂಥ ಯೋಗಿಗೆ ಇಹದಲ್ಲಿ ಯೋಗದ ಅಭ್ಯಾಸದಿಂದ ಆಗಿರುವ ಸುಖ ಪರದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದವರಿಗೆ ಸಿಕ್ಕುವ ಉತ್ತಮ ಲೋಕಗಳು ದೊರೆಯುತ್ತವೆ ಮತ್ತು ಅವನು ಹುಟ್ಟುವಾಗ ಶುಚಿಯಾಗಿರುವ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಸುಖವನ್ನು ಅನುಭವಿಸ್ತಾನೆ ಅಥವಾ ಯೋಗಾಭ್ಯಾಸ ಸಂಸ್ಕಾರವು ಬಲವಾಗಿದ್ದರೆ ಒಳ್ಳೆಯ ವಿವೇಕಿಗಳಾದ ಯೋಗಿಗಳ ಮನೆಯಲ್ಲಿ ಜನಿಸಿ ಹಿಂದಿನ ಸಂಸ್ಕಾರದೆಂದರೆ ಯೋಗವನ್ನು ಅಭ್ಯಾಸ ಮಾಡಿ ಯೋಗ ಮಾರ್ಗದಲ್ಲಿ ಮುಂದುವರಿಯುತ್ತಾ ತಕ್ಕಷ್ಟು ಪ್ರಯತ್ನವು ಅಳವಟ್ಟ ಬಳಿಕ ಮುಂದಿನ ಯಾವುದಾದರೊಂದು ಜನ್ಮದಲ್ಲಾದರೂ ಯೋಗ ಸಿದ್ಧಿಯನ್ನು ಹೊಂದಿ ಪರಮಗತಿಯನ್ನು ಇಡುವನು ನಲವತ್ತಾರರಿಂದ ನಲವತ್ತೇಳು ಯೋಗಿ ಆದವನು ತಪಸ್ವಿಗಳಿಗಿಂತಲೂ ಹೆಚ್ಚಿನವನು ಶಾಸ್ತ್ರಜ್ಞಾನವುಳ್ಳವರಿಗಿಂತಲೂ ಹೆಚ್ಚಿನವನು ಕರ್ಮಿಗಳಿಗಿಂತಲೂ ಹೆಚ್ಚಿನವನು ಆದ್ದರಿಂದ ಅರ್ಜುನನ್ನೇ ನೀನು ಯೋಗಿಯಾಗುವುದಕ್ಕೆ ಪ್ರಯತ್ನಿಸು ಅದರಲ್ಲಿಯೂ ವಾಸುದೇವನಾದ ನನ್ನನ್ನೇ ಶ್ರದ್ಧೆಯಿಂದ ಭಜಿಸುವ ಯೋಗಿಯಾಗುವುದಕ್ಕೆ ಪ್ರಯತ್ನಿಸು ಏಕೆಂದರೆ ಯೋಗಿಗಳಲ್ಲೆಲ್ಲ ನನ್ನ ಭಕ್ತನೇ ಹೆಚ್ಚಿನ ಯೋಗಿಯು ಇದು ಆರನೇ ಅಧ್ಯಾಯದ ಭಗವದ್ಗೀತೆಯ ಏಳನೇ ಅಧ್ಯಾಯ ಒಂದರಿಂದ ಮೂರು ಶ್ಲೋಕ ಮೂರನೇ ಶ್ಲೋಕದವರೆಗೆ ಶ್ರೀಕೃಷ್ಣನು ಹೇಳಿದ್ದು ಎರೆಯ ಅರ್ಜುನನೇ ನನ್ನನ್ನೇ ಆಶ್ರಯಿಸಿ ನನ್ನನ್ನೇ ಧ್ಯಾನಿಸುತ್ತಿದ್ದರೆ ನನ್ನ ತತ್ವವನ್ನು ಪೂರ ನಿಶ್ಚಿತವಾಗಿ ತಿಳಿದುಕೊಳ್ಳಬಹುದು ಅನುಭವಕ್ಕೆ ತಂದುಕೊಳ್ಳಬಹುದು ಇದನ್ನು ತಿಳಿದರೆ ಎಲ್ಲವನ್ನೂ ತಿಳಿದುಕೊಂಡಂತಾಗುವುದು ಸಿದ್ಧಿಗಾಗಿ ಪ್ರಯತ್ನ ಮಾಡುವ ಅನೇಕ ಮನುಷ್ಯರಲ್ಲಿ ಯಾವನೂ ಒಬ್ಬನು ಮಾತ್ರ ನನ್ನನ್ನು ಸರಿಯಾಗಿ ತಿಳಿದುಕೊಳ್ಳಬಲ್ಲ ನಾಲ್ಕರಿಂದ ಹನ್ನೆರಡು ಪೃಥ್ವಿ ಅಪ್ಪು ಮುಂತಾದ ಸೂಕ್ಷ್ಮಭೂತಗಳು ಐದು ಅಹಂಕಾರ ಮಹತ್ವ ಅವ್ಯಕ್ತ ಎಂದು ಕೀಳಾದ ಜಡ ಪ್ರಕೃತಿಯು ಎಂಟು ಬಗೆಯಾಗಿರುವುದು ಅವ ಜೀವರೂಪವಾಗಿರುವ ನನ್ನ ಹೆಚ್ಚಿನ ಪ್ರಕೃತಿಯು ಜಗತ್ತೆಲ್ಲವನ್ನೂ ಧರಿಸಿರುತ್ತದೆ ಆ ಪ್ರಕೃತಿಗಳ ಮೂಲಕವೇ ನಾನು ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣನಾಗಿರುವೆನು ಪ್ರತಿಯೊಂದು ವಸ್ತುವಿನಲ್ಲಿಯೂ ಸಾರಭೂತವಾಗಿರುವುದನ್ನು ನಾನೆಂದೇ ತಿಳಿ ಸತ್ವರ ಜಸ್ತುಮೋಗುಣಗಳಿಂದಾಗಿ ಇರುವ ಪದಾರ್ಥಗಳೆಲ್ಲವೂ ನನ್ನನ್ನೇ ಆಶ್ರಯಿಸಿರುವವು ನಾನು ಅವುಗಳಲ್ಲಿ ಯಾವುದನ್ನೂ ಆಶ್ರಯಿಸಿ ಇರುವುದಿಲ್ಲ ಹದಿಮೂರರಿಂದ ಹತ್ತೊಂಬತ್ತು ಗುಣಮಯವಾದ ಮಾಯೆಯಿಂದ ಮೋಹಿತರಾಗಿರುವ ಅವರಿಗೆ ನನ್ನ ತತ್ತು ನಿಲುಕುವುದಿಲ್ಲ ನನ್ನನ್ನೇ ಶರಣ್ ಹುಕ್ಕುವರು ಈ ಮಾಯನ್ನು ದಾಟುವರು ಆದರೆ ಅಸುರ ಆಸುರ ಸಂಪತ್ತಿನ ಪಾಪಿಗಳು ನನ್ನನ್ನು ಭಜಿಸುವುದಿಲ್ಲ ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಎಂಬ ನಾಲ್ಕು ಬಗೆಯ ಜನಗಳು ನನ್ನನ್ನು ಭಜಿಸ್ತಾರೆ ಇವರೆಲ್ಲರೂ ನನಗೆ ಬೇಕಾದವರೇ ಜ್ಞಾನಿಯು ನನ್ನ ಆತ್ಮನೇ ಆಗಿರುವುದರಿಂದ ನನಗೆ ಅತ್ಯಂತ ಪ್ರಿಯನಾಗಿರ್ತಾನೆ ಅರ್ಥ ಅಂದರೆ ಯಾವುದೋ ಕಷ್ಟಕ್ಕೆ ಬಿದ್ದವ ನನ್ನನ್ನು ಭಜಿಸ್ತಾನೆ ಆರ್ತನಾದವ ದುಃಖಕ್ಕೆ ಬಿದ್ದವು ಜಿಜ್ಞಾಸ ಅಂದರೆ ತಿಳಿಯಲಿಕ್ಕೆ ಇಚ್ಛೆ ಇರುವವ ಜ್ಞಾತ ಇಚ್ಛಾ ಜಿಜ್ಞಾಸ ಯಾವುದೋ ಒಂದು ಬಯಕೆ ಉಳ್ಳವ ಹ್ಞೂ ಒಬ್ಬ ಕಷ್ಟ ನಿವಾರಣೆ ಮಾಡಲಿಕ್ಕೆ ಒಬ್ಬ ತಿಳ್ಕೊಳ್ಳಿಕ್ಕೆ ಕುತೂಹಲದಿಂದ ಇನ್ನೊಬ್ಬ ಏನೋ ಒಂದು ಬಯಕೆಯನ್ನು ಕಾಮನೆಯನ್ನು ಪಡ್ಕೊಳ್ಳಿಕ್ಕಾಗಿ ಅರ್ಥ ಈ ಮೂರು ಜನ ನಾಲ್ಕನೇ ಜ್ಞಾನಿ ಈ ನಾಲ್ಕು ಜನ ಅಂದರೆ ಜ್ಞಾನಿ ನಿಜವಾಗಿ ತಿಳಿದವನು ತತ್ವವನ್ನು ಅವನು ಭಗವತ್ರನ್ನು ಬಯಸ್ತಾನೆ ಯಾಕೆ ಪರತತ್ವ ಏನು ಅಂತೇಳಿ ಅವನಿಗೆ ಗೊತ್ತಾಗಿದೆ ಹಾಗಾಗಿ ಈ ನಾಲ್ಕು ಜನರಲ್ಲಿ ಜ್ಞಾನಿಯೇ ನನ್ನ ಆತ್ಮ ಅಂತ ಹೇಳ್ತಾನೆ ಯಾಕಂದರೆ ಅವನು ಆತ್ಮವನ್ನು ತಿಳಿದಿರ್ತಾನೆ ಜ್ಞಾನಿ ಹಾಗಾಗಿ ಅವನೇ ಅತ್ಯಂತ ಪ್ರಿಯನಾಗಿರ್ತಾನೆ ಅಂತಹ ಜ್ಞಾನಿಯಾಗುವುದು ಮಹಾಪುಣ್ಯ ರಾಶಿಯ ಫಲ ಅಂತೇಳಿ ಹೇಳ್ತಾನೆ ಕೃಷ್ಣ ಇಪ್ಪತ್ತರಿಂದ ಇಪ್ಪತ್ತ ಮೂರು ನನ್ನನ್ನು ಸೇವಿಸುವುದರಲ್ಲಿಯೂ ಇತರ ದೇವತೆಗಳನ್ನು ಸೇವಿಸುವುದರಲ್ಲಿಯೂ ಸಮವಾದ ಆಯಾಸವಿದ್ದರೂ ಕಾಮಿಗಳಾದವರು ದೇವತೆಗಳನ್ನೇ ಭಜಿಸ್ತಾರೆ ಅಂಥವರಿಗೆ ಆಯಾ ದೇವತಾ ಮೂರ್ತಿಗಳಲ್ಲಿಯೇ ಭಕ್ತಿ ಉಂಟಾಗುವಂತೆ ಮಾಡಿ ಅವರು ಕೋರುವ ಕಾಮಗಳನ್ನು ಆ ದೇವತೆಗಳ ಮೂಲಕ ನಾನೇ ಪೂರ್ತಿಗೊಳಿಸ್ತೇನೆ ಆದರೆ ಆ ಫಲವು ಬೇಗನೆ ನಾಶವಾಗ್ತದೆ ಆದರೂ ಮೂಢರಿಗೆ ಆ ಫಲವೇ ಬೇಕಾಗಿರ್ತದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಹಾಗಾಗಿ ನಾವು ಯಾವುದೇ ಸಂಕಲ್ಪ ಅಥವಾ ಬಯಸಿ ಮಾಡಬಾರ್ದು ಅಂತ ಭಗವಂತನ ಧ್ಯಾನವನ್ನಾಗಲಿ ಸ್ತೋತ್ರವನ್ನಾಗಲಿ ಯಾವುದನ್ನೇ ಆಗಲಿ ಸಂಕಲ್ಪ ವರ್ಜಿತವಾಗಿ ಕೇವಲ ಭಗವತ್ ಪ್ರೇಮವೊಂದರಿಂದಲೇ ಭಗವಂತನ ಬಗೆಗಿನ ಭಕ್ತಿಯೊಂದರಿಂದಲೇ ಭಗವಂತನನ್ನು ತಿಳ್ಕೊಳ್ಬೇಕೆನ್ನತಕ್ಕಂತಹ ಒಂದು ಭ ಪರತತ್ವದ ಒಂದು ಜಿಜ್ಞಾಸೆ ಅಥವಾ ಮೋಕ್ಷಾಕಾಂಕ್ಷೆ ಬಿಡುಗಡೆ ಯಾವೊಂದು ದೃಷ್ಟಿಯಿಂದ ಮಾತ್ರ ನಾವು ಭಗವಂತನನ್ನು ಯಾವುದೇ ನೆಪವಿಲ್ಲದೆ ಯಾವುದೇ ಕಾರಣಕ್ಕೆ ಅಲ್ಲ ಯಾವುದೇ ವಾಂಛಿತಾರ್ಥ ಸಿದ್ಧಿಗೋಸ್ಕರ ಅಲ್ಲ ಆ ರೀತಿ ಮಾಡಿದರೆ ಮಾತ್ರ ನಮಗೆ ಭಗವಂತನ ಏನು ಆತ್ಯಂತಿಕ ಸ್ವರೂಪವಾದಂತಹ ಮೋಕ್ಷ ಸ್ವರೂಪವನ್ನು ನಾವು ಪಡ್ಕೊಳ್ಬೋದು ಇಲ್ಲದಿದ್ದರೆ ಆಯಾಯ ಕಾಮನೆಗಳನ್ನು ಪೂರ್ತಿಗೊಳಿಸ್ತಾನೆ ಅಷ್ಟೇ ಅದು ಮೂಢರು ಆ ರೀತಿ ಮಾಡುವವರು ಅಂತೇಳಿ ಹೇಳ್ತಾನೆ ಭಗವಂತ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಬುದ್ಧಿಹೀನರಾದರೂ ನನ್ನನ್ನು ಹಿಂದೆ ಇಲ್ಲದೇ ಇದ್ದು ಈಚೆಗೆ ಹುಟ್ಟಿದವನೆಂದೆಣಿಸ್ತಾರೆ ಗುಣಮಯವಾದ ಮಾಯೆಗೆ ಮರಳಾಗಿರುವ ಆ ಜನರಿಗೆ ನಾನು ಅಜನು ಅವ್ಯಯನು ಆಗಿರುವನೆಂಬುದು ತಿಳಿಯದು ನಾನು ಮೂರು ಕಾಲದ ಆಗುಹೋಗುಗಳನ್ನೂ ಬಲ್ಲೆ ಆದರೆ ನನ್ನನ್ನು ಮಾತ್ರ ಯಾರೂ ಅರಿತುಕೊಳ್ಳಲಾರರು ಏಕೆಂದರೆ ಜೀವರುಗಳೆಲ್ಲ ಸಾಮಾನ್ಯವಾಗಿ ಇಚ್ಛಾದ್ವೇಷಗಳ ವಾಸನೆಯಿಂದ ಕೂಡಿಕೊಂಡೇ ಹುಟ್ಟಿರ್ತಾರೆ ಕೆಲವರ ಬಗ್ಗೆ ಇಚ್ಛೆ ಕೆಲವು ವಿಷಯದ ಬಗ್ಗೆ ದ್ವೇಷ ಈ ರೀತಿಯ ವಾಸನೆ ಇರ್ತದೆ ಅವರಿಗೆ ಇದು ಬೇಕು ಅದು ಬೇಡ ಅಂತೇಳಿ ಅವರಿಗೆ ಅದರಿಂದ ಉಂಟಾಗದ ಮೋಹವು ತತ್ವಜ್ಞಾನ ಉಂಟಾಗೋದಕ್ಕೆ ತಡೆಯಾಗಿರ್ತದೆ ಇಪ್ಪತ್ತೆಂಟರಿಂದ ಮೂವತ್ತು ಆದರೆ ಯಾರು ಹೇರಳವಾಗಿ ಪುಣ್ಯಕರ್ಮಗಳನ್ನು ಮಾಡಿ ಚಿತ್ತಶುದ್ಧಿಯನ್ನು ಸಂಪಾದಿಸಿಕೊಂಡಿರುತ್ತಾರೋ ಅವರು ಈ ದ್ವಂದ್ವ ಮೋಹಕ್ಕೆ ಸಿಕ್ಕಿಕೊಳ್ಳದೆ ನನ್ನನ್ನು ಭಜಿಸಿ ಮುಪ್ಪು ಸಾವುಗಳನ್ನು ದಾಟಿಸುವ ಬ್ರಹ್ಮತತ್ವವನ್ನು ಪ್ರತ್ಯಗಾತ್ಮ ತತ್ವವನ್ನು ಕರ್ಮತತ್ವವನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಅಧಿಭೂತ ಅಧಿದೈವ ಅಧಿಯಜ್ಞ ಇವುಗಳಿಂದ ಕೂಡಿದ ನನ್ನನ್ನು ಯಾರು ತಿಳಿದುಕೊಂಡಿರ್ತಾರೋ ಅಂಥವರು ಮರಣಕಾಲದಲ್ಲಿಯೂ ನನ್ನನ್ನು ಸಮಾಹಿತ ಚಿತ್ತರಾಗಿ ಅಂದರೆ ನಿಯಂತ್ರಿತ ಚಿತ್ತರಾಗಿ ಧ್ಯಾನಿಸಬಲ್ಲವರಾಗಿರುತ್ತಾರೆ ಎಂಟನೇ ಅಧ್ಯಾಯ ಒಂದರಿಂದ ಎರಡು ಶ್ಲೋಕಗಳು ಒಂದು ಎರಡು ಅರ್ಜುನನು ಕೇಳ್ತಾನೆ ಎಲ ಕೃಷ್ಣನೇ ಬ್ರಹ್ಮವೆಂದರೇನು ಅಧ್ಯಾತ್ಮವೆಂದರೆ ಯಾವುದು ಕರ್ಮವೆಂದರೆ ಯಾವುದು ಅಧಿಭೂತ ಅದಿ ದೈವ ಅದಿಯಜ್ಞ ಇವುಗಳು ಯಾವುವು ಮರಣಕಾಲದಲ್ಲಿ ನಿನ್ನನ್ನು ಹೇಗೆ ಚಿಂತಿಸಬೇಕು ಅಂತೇಳಿ ಕೇಳಿದಾಗ ಭಗವಂತ ಹೀಗೆ ಉತ್ತರ ಹೇಳ್ತಾನೆ ಮೂರರಿಂದ ಐದು ಎಲ್ಲಕ್ಕೂ ಹೆಚ್ಚಿನ ಅಕ್ಷರವೇ ಬ್ರಹ್ಮವು ಅಕ್ಷರ ಅಂದರೆ ನ ಅಕ್ಷರತೀತೆ ಅಕ್ಷರ ಕ್ಷರ ಅಂದರೆ ನಾಶ ನಾಶವಿಲ್ಲದಿರತಕ್ಕಂಥದ್ದೇ ಬ್ರಹ್ಮ ಎಲ್ಲಕ್ಕೂ ಹೆಚ್ಚಿನದ್ದು ಒಬ್ಬೊಬ್ಬರಲ್ಲಿಯೂ ಜೀವನಾಗಿ ತೋರಿಕೊಳ್ಳುವ ಅದರ ಸ್ವಭಾವವೇ ಅಧ್ಯಾತ್ಮವು ಅಂದರೆ ಆತ್ಮವನ್ನು ಆಶ್ರಯಿಸಿ ಇರತಕ್ಕಂಥದ್ದು ಜೀವಾತ್ಮನಾಗಿ ತೋರತಕ್ಕಂಥದ್ದು ಅದೇ ಅಧ್ಯಾತ್ಮ ಅಂತೇಳಿ ಒಬ್ಬೊಬ್ಬರೊಳಗೆ ಪ್ರತ್ಯೇಕಾತ್ಮನಾಗಿ ಪ್ರತ್ಯೇಕವಾದ ಆತ್ಮನಾಗಿ ಆ ಸ್ವಭಾವ ಅಧ್ಯಾತ್ಮ ಬ್ರಹ್ಮದ ಪ್ರಾಣಿಗಳ ಉತ್ಪತ್ತಿಗೆ ಹೇತುವಾಗಿರುವ ಕಾರಣವಾಗಿರುವ ಶಾಸ್ತ್ರೋಕ್ತವಾದ ಹೋಮವೇ ಕರ್ಮವು ಕರ್ಮ ಅಂದ್ರೇನು ಪ್ರಾಣಿಗಳ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂತಹ ಶಾಸ್ತ್ರೋಕ್ತವಾದ ಹೋಮ ಯಾವುದಿದೆ ಅದೇ ಕರ್ಮ ಸೃಷ್ಟಿ ಪ್ರಕ್ರಿಯೆ ನಾಶವಾಗುವ ಪ್ರಾಣಿಗಳೇ ಅಧಿಭೂತವು ಅಧಿಭೂತ ಅಂದರೆ ಈ ಪ್ರಾಣಿಗಳು ದಿನನಿತ್ಯ ನಾಶವಾಗ್ತಾ ಇವೆ ಅಲ್ಲ ಪ್ರಾಣಿಗಳೇ ಅಧಿಭೂತ ಸರ್ವರ ಕರ್ಣಗಳಿಗೂ ಅಂದರೆ ಇಂದ್ರಿಯಗಳಿಗೂ ಅನುಗ್ರಾಹಕನಾಗಿ ಇರುವ ಆದಿತ್ಯಂತರ್ಗತ ಪುರುಷನಾದ ಹಿರಣ್ಯಗರ್ಭನೇ ಅಧಿದೈವವು ಸೂರ್ಯನೊಳಗಿರುವ ಹಿರಣ್ಯಗರ್ಭ ಎಲ್ಲರ ಇಂದ್ರಿಯಗಳಿಗೂ ಶಕ್ತಿಯನ್ನು ತುಂಬುತ್ತಾ ಇರತಕ್ಕಂಥವನು ಅವನೇ ಅಧಿದೈವ ದೇಹದಿಂದ ಮಾಡುವ ಯಜ್ಞಕ್ಕೆ ಅಭಿಮಾನಿಯಾದ ನಾನೇ ಅಧಿಯಜ್ಞವು ದೇಹದಿಂದ ಮಾಡತಕ್ಕಂಥ ಯಾವ ಯಜ್ಞ ಇದೆ ಅದಕ್ಕೆ ಅಭಿಮಾನಿಯಾದ ದೇವರು ಭಗವಂತ ಯಾರು ಅಂತಹ ಭಗವಂತ ಪರಬ್ರಹ್ಮ ವಾಸುದೇವ ಅವನೇ ಅಧಿಯಜ್ಞ ಮರಣಕಾಲದಲ್ಲಿ ನನ್ನನ್ನೇ ಚಿಂತಿಸುತ್ತಾ ದೇಹವನ್ನು ಬಿಡುವವರು ನನ್ನನ್ನೇ ಸೇರುತ್ತಾರೆ ಆರು ಏಳು ಮನುಷ್ಯನು ಸಾಯುವ ಕಾಲದಲ್ಲಿ ಯಾವುದರ ಚಿಂತೆಯಿಂದ ಒಳಗೂಡಿರುವನು ಅಂತ ಜನ್ಮವನ್ನು ಹೊಂದುತ್ತಾನೆ ಜೀವಿತ ಕಾಲದಲ್ಲಿ ಯಾವ ಭಾವವು ಯಾವಾಗಲೂ ಮನಸ್ಸಿನಲ್ಲಿ ಆಡುತ್ತಿರುವುದೋ ಆ ಬಗೆಯ ಚಿಂತೆಯೂ ಮರಣಕಾಲದಲ್ಲಿಯೂ ಬರ್ತದೆ ಏಕಾಏಕಿ ಮರಣಕಾಲದಲ್ಲಿ ಭಗವಂತ ಚಿಂತೆ ಬರಲಿಕ್ಕೆ ಸಾಧ್ಯ ಇಲ್ಲ ಚಿಂತನೆ ಜೀವಿತ ಕಾಲದಲ್ಲಿ ಹೆಚ್ಚಾಗಿ ಯಾವುದನ್ನು ಚಿಂತಿಸ್ತಾ ಇರ್ತಾರೋ ಅದೇ ಅಂತ್ಯಕಾಲದಲ್ಲಿ ಕೂಡ ಬರ್ತದೆ ಹಾಗಾಗಿ ನನ್ನನ್ನೇ ಚಿಂತಿಸುತ್ತಿರು ಹಾಗಾದರೆ ಕೊನೆಗೆ ನನ್ನನ್ನೇ ನಿಶ್ಚಯವಾಗಿ ಪಡೆಯುತ್ತೀಯಾ ಮರಣಕಾಲದಲ್ಲಿ ಯಾವ ಚಿಂತೆ ಇರ್ತದೋ ಅದನ್ನೇ ಹೊಂದುತ್ತೀಯಾ ಅದಕ್ಕೊಂದು ಉದಾಹರಣೆ ಭಾಗವತದಲ್ಲಿ ಜಡಭರತ ಪ್ರಕರಣ ಜಡಭರತ ಯೋಗಿಯಾಗಿದ್ದರೂ ಕೂಡ ಅಂತ್ಯಕಾಲದಲ್ಲಿ ಒಂದು ಜಿಂಕೆಯನ್ನು ಸಾಕುವ ಒಂದು ಇದಕ್ಕೆ ಕಟ್ಟಿಗೆ ಒಳಪಟ್ಟು ಕೊನೆಗೆ ಮರಣ ಹೊಂದುವಾಗ ಗರ್ಭಿಣಿ ಜಿಂಕೆ ಇದೆಯಲ್ಲ ಏನು ಮಾಡಿ ಅದನ್ನು ಯಾರು ನೋಡಿಕೊಡ್ತಾರೆ ಅನ್ನೋ ಒಂದು ಅದೇ ಚಿಂತೆಯಲ್ಲಿ ಇದ್ದ ಹಾಗಾಗಿ ಮರಣಾನಂತರ ಮತ್ತೆ ಜಿಂಕೆಯಾಗಿ ಹುಟ್ಟಬೇಕಾಯಿತು ಹಾಗಾಗಿ ನಾವು ಲೌಕಿಕ ವಿಷಯಗಳ ಬಗ್ಗೆ ಹೆಚ್ಚಾಗಿ ಚಿಂತನೆಯನ್ನು ಮಾಡದೆ ಭಗವಂತನ ಚಿಂತನೆಯೇ ಮಾಡ್ತಾ ಇದ್ದರೆ ಮರಣಕಾಲದಲ್ಲಿ ಕೂಡ ಅದೇ ಚಿಂತನೆ ನಮಗೆ ಉಳಿಯುತ್ತದೆ ಇದರಿಂದಾಗಿ ನಾವು ಭಗವಂತನನ್ನೇ ಸೇರುವಂತೆ ಆಗ್ತದೆ ಆರ್ ಎಂಟರಿಂದ ಹದಿಮೂರು ಹೀಗೆ ಯಾವಾಗಲೂ ನನ್ನ ಚಿಂತೆಯನ್ನು ಅಭ್ಯಾಸ ಮಾಡುತ್ತಿರುವ ಯೋಗಿಗೆ ಮನಸ್ಸನ್ನು ಬಿಗಿಹಿಡಿದು ಭಕ್ತಿಯಿಂದ ಕೂಡಿ ಪ್ರಾಣವನ್ನು ಕ್ರಮಕ್ರಮವಾಗಿ ಮೇಲು ಮೇಲಿನ ನಿಲ್ಲಿಸಿಕೊಳ್ಳುತ್ತಾ ಮೇಲ್ದಲೆಗೆ ತಂದುಕೊಂಡು ಓಂಕಾರದ ಮೂಲಕ ಶಾಸ್ತ್ರೋಕ್ತ ವಿಶೇಷಣಗಳಿಂದ ಗೂಡಿರುವ ನನ್ನನ್ನು ಧ್ಯಾನ ಮಾಡುತ್ತಿರುವುದರಿಂದ ಉತ್ತಮ ಗತಿಯಾಗ್ತದೆ ಹದಿನಾಲ್ಕರಿಂದ ಹತ್ತೊಂಬತ್ತು ಈಗ ನಿತ್ಯಾಭ್ಯಾಸದಿಂದ ನನ್ನನ್ನು ಪಡೆದವರು ಮರಳಿ ಸಂಸಾರದುಖವನ್ನು ಅನುಭವಿಸುವುದಿಲ್ಲ ಮಿಕ್ಕವರು ಯಾವ ಲೋಕವನ್ನೇ ಪಡೆಯಲಿ ಸಂಸಾರಕ್ಕೆ ಬಿಸಿಕಿಬಿದ್ದೇ ಬೀಳ್ತಾರೆ ಯಾಕೆಂದರೆ ಆ ಲೋಕಗಳೆಲ್ಲ ಕಾಲಕ್ಕೆ ಕಟ್ಟು ಬಿದ್ದಿರುವುದರಿಂದ ಶಾಶ್ವತವಾದ ಸುಖವನ್ನು ಕೊಡದಾರು ಕ್ಷೀಣೆ ಪುಣ್ಯ ಮತ್ತೆ ವಿಶಂತಿ ಕ್ಷೀ ಕ್ಷೀಣವಾಗಲು ಸ್ವರ್ಗದಲ್ಲೇ ಇರಲಿ ಎಲ್ಲೇ ಇರಲಿ ಯಾವ ಪುಣ್ಯ ಲೋಕದಲ್ಲೇ ಇರಲಿ ಮತ್ತೆ ಹುಟ್ಟಬೇಕಾಗ್ತದೆ ಭೂಲೋಕದಲ್ಲಿ ಬ್ರಹ್ಮನಿಗೆ ಹಗಲಾದರೆ ಪ್ರಾಣಿಗಳೆಲ್ಲ ಸೃಷ್ಟಿಯಾಗ್ತವೆ ರಾತ್ರಿ ಆದರೆ ಅವನಲ್ಲಿ ಅಡಗಿಕೊಳ್ಳುತ್ತವೆ ಯಾವ ಪ್ರಾಣಿಗಳಿಗೂ ಸಂಸಾರದಿಂದ ಬಿಡುಗಡೆ ಇಲ್ಲ ಇಪ್ಪತ್ತರಿಂದ ಇಪ್ಪತ್ತೆರಡು ಆದರೆ ಅಕ್ಷರನೆಂಬ ಹೆಸರಿನ ಪರಮಾತ್ಮನು ಸಕಲಕ್ಕೂ ಬೀಜವಾಗಿರುವ ಬ್ರಹ್ಮನ ನಿದ್ರಾವಸ್ಥೆಯಾದ ಅವ್ಯಕ್ತಕ್ಕಿಂತಲೂ ಅವ್ಯಕ್ತನಾಗಿರ್ತಾನೆ ಅವನು ಕಾಲಕ್ಕೆ ಕಟ್ಟು ಬಿದ್ದವನಲ್ಲ ಅನನ್ಯ ಭಕ್ತಿಯಿಂದ ಅವನನ್ನು ಉಪಾಸನೆ ಮಾಡಿ ಕ್ರಮ ಮುಕ್ತಿಯನ್ನು ಪಡೆದವರು ಸಂಸಾರವನ್ನು ದಾಟುತ್ತಾರೆ ಇಪ್ಪತ್ತ ಮೂರರಿಂದ ಇಪ್ಪತ್ತೆಂಟು ಕರ್ಮಿಗಳು ಸತ್ತ ಮೇಲೆ ಕೃಷ್ಣ ಮಾರ್ಗದಿಂದ ಅಂದರೆ ಕೃಷ್ಣ ಪಕ್ಷದ ಮಾರ್ಗದಿಂದ ಚಂದ್ರಲೋಕಕ್ಕೆ ಹೋಗಿ ತಾವು ಮಾಡಿದ ಪುಣ್ಯಫಲವನ್ನು ಅನುಭವಿಸಿದ ಬಳಿಕ ಮತ್ತು ಸಂಸಾರಕ್ಕೆ ತಿರುಗ್ತಾರೆ ಪರಮಾತ್ಮನ ಉಪಾಸಕರು ಮಾತ್ರ ಶುಕ್ಲ ಮಾರ್ಗದಿಂದ ಹೋಗಿ ಕ್ರಮ ಪಡೆದು ಕಪ್ಪು ಮಾರ್ಗ ಮತ್ತು ಬಿಳಿ ಮಾರ್ಗ ಅಂತೇಳಿ ಪರಮಾತ್ಮನನ್ನು ಸೇರಿಕೊಳ್ತಾರೆ ಹೀಗೆ ಕರ್ಮಕ್ಕೂ ಪರಮಾತ್ಮನ ಉಪಾಸನೆಗೂ ಹೆಚ್ಚಿನ ಅಂತರವಿದೆ ವೇದಾಧ್ಯಯನ ಯಜ್ಞ ದಾನ ತಪಸ್ಸು ಈ ಕರ್ಮಗಳಲ್ಲಿ ಯಾವುದನ್ನು ಎಷ್ಟು ಚೆನ್ನಾಗಿ ಮಾಡಿದರೂ ಅಂತ್ಯಕಾಲದಲ್ಲಿ ಮಾಡಿದ ಪರಮಾತ್ಮ ಧ್ಯಾನದಿಂದ ಆಗುವ ಫಲವು ಸಿಕ್ಕಲಾರದು ಆದ್ದರಿಂದ ನೀನು ಇಂಥ ಉಪಾಸನೆಯನ್ನು ಮಾಡುವ ಯೋಗಿಯಾಗುವುದಕ್ಕೆ ಪ್ರಯತ್ನಿಸು ಅರ್ಜುನ ಅಂತೇಳಿ ಕೃಷ್ಣ ಹೇಳ್ತಾನೆ ಇದು ಎಂಟನೇ ಅಧ್ಯಾಯದ ಸಾರ ಇನ್ನು ಒಂಬತ್ತನೇ ಅಧ್ಯಾಯ ಒಂದರಿಂದ ಮೂರು ಶ್ಲೋಕಗಳು ಭಗವಂತನು ಹೇಳಿದ್ದೇನೆಂದರೆ ಎಲ್ಲಕ್ಕೂ ಹೆಚ್ಚಿನ ಗುಟ್ಟೊಂದನ್ನು ಈಗ ನಿನಗೆ ಹೇಳುತ್ತೇನೆ ಕೇಳು ರಾಜವಿದ್ಯಾ ರಾಜಯೋಗ ರಹಸ್ಯ ಇದೇ ಜ್ಞಾನವು ಮತ್ತು ವಿಜ್ಞಾನವು ಇದನ್ನು ಅರಿತುಕೊಂಡರೆ ಸಂಸಾರ ಬಂಧದಿಂದ ಮುಕ್ತನಾಗ್ತೀಯಾ ಇದು ವಿದ್ಯೆಗಳಲ್ಲೆಲ್ಲ ಹೆಚ್ಚಿನದು ಅತ್ಯಂತ ಪವಿತ್ರವಾದದ್ದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು ಸುಲಭವಾಗಿ ಪಡೆದುಕೊಳ್ಳಬಹುದಾದದ್ದು ಎಂದಿಗೂ ಸವಯದ ಫಲವುಳ್ಳದ್ದು ಇದರಲ್ಲಿ ನಂಬಿಕೆ ಇಲ್ಲದವರು ಸಂಸಾರದಲ್ಲಿ ತೊಡಲ್ತಾರೆ ನಾಲ್ಕರಿಂದ ಹತ್ತು ಶ್ಲೋಕಗಳು ಈ ಜಗತ್ತೆಲ್ಲವೂ ಅವ್ಯಕ್ತ ರೂಪನಾದ ನನ್ನಿಂದ ವ್ಯಾಪ್ತವಾಗಿರುತ್ತದೆ ಕರ್ಣದ ಅವ್ಯಕ್ತ ಅಂದರೆ ಭಗವಂತರಿಂದ ವ್ಯಾಪ್ತವಾಗಿರುತ್ತದೆ ಕರ್ಣದ ಭಗವಂತರಿಂದ ಜಗತ್ತೆಲ್ಲವೂ ಬ್ರಹ್ಮವೂ ಮೊದಲ ಬ್ರಹ್ಮನ ಮೊದಲಾಗಿ ಸ್ತಂಭದವರೆಗಿನ ಪ್ರಾಣಿಗಳೆಲ್ಲವೂ ನನ್ನನ್ನೇ ಅವಲಂಬಿಸಿವೆ ಆದರೂ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಅವು ನನ್ನಲ್ಲಿ ಇರುವುದಿಲ್ಲ ಆಕಾಶದಲ್ಲಿ ವಾಯು ಇರುವಂತೆ ನನಗೆ ಯಾವ ಸಂಬಂಧವೂ ಇಲ್ಲದೇ ನನ್ನಲ್ಲಿ ಸರ್ವಭೂತಗಳೂ ಇರುತ್ತಿರುತ್ತವೆ ಆಕಾಶಕ್ಕೂ ವಾಯು ಆಕಾಶಕ್ಕೆ ಅಂಟುತ್ತದೆ ವಾಯು ಇದ್ದರೆ ಗಾಳಿ ಇದ್ರೆ ಆಕಾಶಕ್ಕೆ ಏನೂ ಆಗೋದಿಲ್ಲ ಬಾಧೆ ಇಲ್ಲ ಹಾಗೆಯೇ ನನ್ನಲ್ಲೇ ಇವೆಲ್ಲವೂ ತಮ್ಮ ತಮ್ಮ ಜ್ಯೇಷ್ಠಗಳನ್ನು ಮಾಡ್ತಾ ಇದ್ದರೂ ನನಗೆ ಅದರಿಂದ ಯಾವುದೇ ಬಂಧನ ಸಂಬಂಧ ಇಲ್ಲ ಹೀಗೆ ಸ್ಥಿತಿ ಕಾಲದಲ್ಲಿ ನನ್ನಲ್ಲಿರುವ ಭೂತಗಳು ಕಲ್ಪಾಂತದಲ್ಲಿ ನನ್ನ ಪ್ರಕೃತಿಯಲ್ಲಿ ಲಯವಾಗ್ತವೆ ಆ ಪ್ರಕೃತಿಯ ಮೂಲಕ ನಾನೇ ಅವುಗಳನ್ನು ಹೊಸ ಕಲ್ಪದ ಆದಿಯಲ್ಲಿ ಸೃಷ್ಟಿ ಮಾಡುತ್ತೇನೆ ಅವಿದ್ಯಾಕಲ್ಪಿತವಾಗಿರುವ ಈ ಪ್ರಕೃತಿಯ ಮೂಲಕವಾಗಿ ನಡೆಯುತ್ತಿರುವ ಸೃಷ್ಟಿಸ್ಥಿತಿ ಲಯಗಳಲ್ಲಿ ನಾನು ಉದಾಸೀನಾಗಿರುವುದರಿಂದ ನನಗೆ ಯಾವ ಕರ್ಮ ಬಂಧನವೂ ಇಲ್ಲ ಕೇವಲ ಸಾಕ್ಷಿಯಾಗಿರುವ ನನ್ನ ಸನ್ನಿಧಿಯಲ್ಲಿ ಪ್ರಕೃತಿಯು ಸ್ಥಾವರ ಜಂಗಮ ರೂಪವಾಗಿ ಮಾರ್ಪಡ್ತಾ ಇರ್ತದೆ ಹನ್ನೊಂದರಿಂದ ಹದಿಮೂರು ಇಂಥ ನಿತ್ಯ ಶುದ್ಧ ಸ್ವರೂಪನಾದ ನಾನೇ ಎಲ್ಲರ ಆತ್ಮನೆಂಬುದನ್ನು ತಿಳಿಯದೆ ಮೂಢರು ಆಸುರ ಸಂಪತ್ತಿನಿಂದ ಕೂಡಿ ಒಬ್ಬರನ್ನೊಬ್ಬರು ಹಿಂಸೆ ಮಾಡ್ತಾರೆ ಮಹಾತ್ಮರಾದವರು ನಾನೇ ಸಕಲಭೂತಗಳಿಗೂ ಕಾರಣನೆಂಬುದನ್ನು ಅರಿತುಕೊಂಡು ದೈವ ಸಂಪತ್ತಿನಿಂದ ಕೂಡಿ ನನ್ನನ್ನು ಯಾವಾಗಲೂ ಭಜಿಸ್ತಾರೆ ಹದಿನಾಲ್ಕರಿಂದ ಹತ್ತೊಂಬತ್ತು ದೈವ ಸ್ವಭಾವದ ಜನರು ಅದ್ವಿತೀಯವಾದ ಬ್ರಹ್ಮಸ್ವರೂಪದಿಂದಲೂ ಸೂರ್ಯಚಂದ್ರರ ಮುಂತಾದ ಪೃಥಕ್ ರೂಪದಿಂದಲೂ ಇಡೀ ವಿಶ್ವದ ರೂಪದಿಂದಲೂ ಇರುವವನು ನಾನೇ ಎಂದು ತಿಳಿದು ಜ್ಞಾನಯಜ್ಞಗಳಿಂದ ಯಾವಾಗಲೂ ನನ್ನನ್ನು ಪೂಜಿಸ್ತಾ ಇರ್ತಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಈ ತತ್ವವನ್ನು ಅರಿಯದೆ ಸ್ವರ್ಗಸುಖಾಗಿ ವೇದೋಕ್ತ ಕರ್ಮವನ್ನು ಮಾಡುವವರು ಸ್ವರ್ಗವನ್ನು ಹೊಂದಿ ತಾವು ಮಾಡಿದ ಪುಣ್ಯವು ಸವಿಯಲು ಮತ್ತೆ ಮನುಷ್ಯ ಲೋಕವನ್ನು ಹೊಂದುತ್ತಾರೆ ನಿಷ್ಕಾಮರಾಗಿ ನನ್ನನ್ನೇ ಸೇವಿಸುವರು ಯೋಗಕ್ಷೇಮವನ್ನು ಕೂಡ ನಾನೇ ವಹಿಸುತ್ತೇನೆ ಯೋಗಕ್ಷೇಮಂ ವಹಾಮ್ಯಹಂ ಹಾಗಾಗಿ ಅವರು ಭಯಪಡಬೇಕಾಗಿಲ್ಲ ನಿಷ್ಕಾಮರಾಗಿ ಯಾವುದೇ ಕಾಮನೆಯಿಲ್ಲದೆ ಭಗವಂತನನ್ನೇ ಸೇವೆ ಮಾಡಬೇಕು ಆವಾಗ ಅಂಥವ್ರ ಯೋಗಕ್ಷೇಮವನ್ನು ಭಗವಂತನೇ ನೋಡಿಕೊಳ್ತಾನೆ ಯಾವುದೇ ಭಯ ಬೇಡ ನಂಬಿಕೆ ಪೂರ್ಣವಾಗಿ ಇರಲಿ ಅಷ್ಟೇ ಸಹಕಾಮಿಗಳು ನಿಷ್ಕಾಮಿಗಳು ನನ್ನನ್ನೇ ಪೂಜಿಸ್ತಾರೆ ಏಕೆಂದರೆ ನಾನೇ ಸರ್ವಯಜ್ಞಗಳನ್ನು ಆಯಾ ದೇವತೆಗಳ ರೂಪದಿಂದ ಸ್ವೀಕರಿಸುತ್ತೇನೆ ಆದರೂ ಈ ತತ್ವವನ್ನು ಸಕಾಮರು ಅರಿಯರಾದ್ದರಿಂದ ಅವರು ಪರಮಗತಿಯಾದ ನನ್ನನ್ನು ಪಡೆಯದೆ ಮರಳಿ ಸಂಸಾರದಲ್ಲಿ ಬಿಳ್ತಾರೆ. ಇಂದ್ರಾದಿ ದೇವತೆಗಳು ಅಗ್ನಿಶ್ವಾಕ್ತಾದಿ ಪಿತೃಗಳು ಮಾತೃಗಣಾಧಿಭೂತಗಳು ಇವುಗಳನ್ನು ಸೇವಿಸುವವರು ಆಯಾ ದೇವತಾದಿಗಳನ್ನು ಪಡೆಯುತ್ತಾರೆ ನನ್ನನ್ನೇ ಸೇವಿಸುವವರು ನನ್ನನ್ನೇ ಪಡೆಯುತ್ತಾರೆ ಹೀಗೆ ನನ್ನನ್ನು ಸೇವಿಸುವುದಕ್ಕೆ ಹೆಚ್ಚಿನ ಆಯಾಸವೇನೂ ಬೇಕಿಲ್ಲ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತನೇ ಶ್ಲೋಕಗಳು ನನ್ನನ್ನು ಆರಾಧನೆ ಮಾಡುವುದಕ್ಕೆ ಸಾಮಗ್ರಿಯನ್ನು ಹೆಚ್ಚಾಗಬೇಕಾಗಿರುವುದಿಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಹೇಳ್ತಾನೆ ಕೃಷ್ಣ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಒಂದಿಷ್ಟು ನೀರು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಭಕ್ತಿಯಿಂದ ಕೊಟ್ಟರೂ ಅಷ್ಟರಿಂದಲೇ ನಾನು ತೃಪ್ತರಾಗ್ತೇನೆ ಆದ್ದರಿಂದ ನೀನು ಸ್ವಭಾವದಿಂದ ಮಾಡುವುದನ್ನು ತಿನ್ನುವುದನ್ನು ನನಗೆ ಅರ್ಪಿಸು ಗೊತ್ತಾಯ್ತಲ್ಲ ನಾವೇನು ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ ಭಗವಂತನಿಗೆ ನಾವು ಏನನ್ನು ಸ್ವತಃ ನಮಗೆ ಉಣ್ಲಿಕ್ಕೆ ಮಾಡ್ತೇವೋ ಅದನ್ನೇ ಭಕ್ತಿಯಿಂದ ನೇ ಭಗವಂತನಿಗೆ ಏನು ಸ್ಪೆಷಲಾಗಿ ಮಾಡಬೇಕಾಗಿಲ್ಲ ನೀನು ಮಾಡುವ ಹೋಮ ದಾನ ತಪಸ್ಸು ಇವುಗಳನ್ನೂ ನನಗೆ ಅರ್ಪಿಸು ಇದರಿಂದ ಪಾಪ ಪುಣ್ಯಗಳನ್ನು ಮೀರಿ ಕರ್ಮಬಂಧಗಳಿಂದ ಮುಕ್ತನಾಗಿ ನನ್ನನ್ನೇ ಸೇರ್ತೀಯ ನಾನು ಎಲ್ಲರಲ್ಲಿಯೂ ಸಮವಾಗಿಯೇ ವರ್ತಿಸ್ತೇನೆ ಆದರೆ ನನ್ನ ಭಕ್ತರು ನನ್ನಲ್ಲಿಯೇ ಸ್ವಭಾವದಿಂದ ಇದ್ದುಕೊಂಡಿದ್ದಾರೆ ನಾನು ಅವರಲ್ಲಿಯೇ ಇರ್ತೇನೆ ಮೂವತ್ತರಿಂದ ಮೂವತ್ತ ಮೂರು ಶ್ಲೋಕಗಳು ಎಂಥ ದುರಾಚಾರವುಳ್ಳುವವನಾಗಿರಲಿ ನನ್ನ ಅನನ್ಯ ಭಕ್ತಿಯಿಂದ ಭಜನೆ ಮಾಡುವುದಕ್ಕೆ ಮೊದಲು ಮಾಡಿದನೆಂದರೆ ಅಂಥವನು ಭಕ್ತಿಯ ಸಾಮರ್ಥ್ಯದಿಂದ ಒಳ್ಳೆ ನಡತೆಯನ್ನು ಹೊಂದಿ ಶಾಂತಿಯನ್ನು ಪಡೆಯುತ್ತಾನೆ ಪಾಪ ನಿಮಿತ್ತದಿಂದ ಸ್ತ್ರೀ ವೈಶ್ಯ ಶುದ್ಧ ಜನ್ಮಗಳಲ್ಲಿ ಹುಟ್ಟಿರುವವರು ಕೂಡ ನನ್ನನ್ನು ಆಶ್ರಯಿಸಿದರೆ ಉತ್ತಮ ಗತಿಯನ್ನು ಇತ್ತಾರೆ ಇನ್ನು ಉತ್ತಮ ಜನ್ಮವನ್ನು ಪಡೆದು ಭಕ್ತರಾಗಿರುವ ಬ್ರಾಹ್ಮಣರು ರಾಜರ್ಷಿಗಳು ಉತ್ತಮ ಗತಿಯನ್ನು ಹೊಂದುವರೆಂದು ಬೇರೆ ಹೇಳಬೇಕೇ ಈ ಮನುಷ್ಯ ಜನ್ಮವು ಅನಿತ್ಯವಾದದ್ದು ಇದರಲ್ಲಿ ಸುಖವು ಎಳ್ಳಷ್ಟೂ ಇಲ್ಲ ಆದರೆ ಇದರಲ್ಲಿ ಪರಮ ಪುರುಷಾರ್ಥವನ್ನು ಪಡೆಯುವ ಭಕ್ತಿಯನ್ನು ಹೊಂದಬಹುದಾಗಿದೆ ಇಂಥ ದುರ್ಲಭವಾದ ಮನುಷ್ಯ ಜನ್ಮದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿರುವ ನೀನು ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನ ಭಕ್ತನಾಗಿ ನನ್ನನ್ನೇ ಪೂಜಿಸುತ್ತಲೂ ನಮಸ್ಕರಿಸುತ್ತಲೂ ಇರು ಹೀಗಿದ್ದರೆ ನನ್ನನ್ನೇ ಬಂದು ಸೇರುವೆ ಅಂಥೇಳಿ ಒಂಬತ್ತನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಉಪದೇಶ ಮಾಡ್ತಾನೆ ಇನ್ನು ಹತ್ತನೇ ಅಧ್ಯಾಯ ಒಂದರಿಂದ ಹನ್ನೊಂದು ಶ್ಲೋಕ ಭಗವಂತನು ಹೇಳಿದ್ದೇನೆಂದರೆ ಅರ್ಜುನನೇ ನಿನಗೆ ಒಳ್ಳೆಯದಾಗಲೆಂದು ಮತ್ತೊಮ್ಮೆ ಹೇಳ್ತೇನೆ ಕೇಳು ನನ್ನ ಆದಿಯನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ಅರಿಯರು ಏಕೆಂದರೆ ನಾನೇ ಅವರಿಬ್ಬರಿಗೂ ಆದಿಯು ನಾನು ಜನ್ಮರಹಿತನೆಂದು ಅನಾದಿಯೆಂದು ಪ್ರಪಂಚ ಎಲ್ಲ ಪ್ರಾಣಿಗಳಿಗೂ ಬುದ್ಧಿಯೇ ಭಾವಗಳನ್ನು ಅನುಗ್ರಹಿಸುವನೆಂದು ಸೃಷ್ಟಿಕರ್ತರಾದ ಮಹರ್ಷಿಗಳು ಮನುಗಳೂ ನನ್ನ ಸಂಕಲ್ಪ ಮಾತ್ರದಿಂದ ಉಂಟಾಗಿರುವರೆಂದು ತಿಳಿದವರು ಪಾಪರಹಿತರಾಗಿ ಸ್ಥಿರವಾದ ಭಕ್ತಿಯೋವನ್ನು ಬಿಡಿದ್ದಾರೆ ಆ ಯೋಗದ ಫಲವಾಗಿ ಅಜ್ಞಾನದ ಉಂಟಾಗುವ ಮೋಹವನ್ನೆಲ್ಲ ತೊಲಗಿಸುವ ಜ್ಞಾನದ ಬೆಳಕನ್ನು ನಾನು ಅವರ ಹೃದಯದಲ್ಲಿಯೇ ಇದ್ದುಕೊಂಡು ಅನುಗ್ರಹಿಸ್ತೇನೆ ಹನ್ನೆರಡರಿಂದ ಮೂವತ್ತೆಂಟು ಭ ಅರ್ಜುನನು ಭಗವಂತನ ವಿಭೂತಿಯನ್ನು ಯೋಗವನ್ನು ವಿವರವಾಗಿ ತಿಳಿಯಬೇಕೆಂಬ ಕುತೂಹಲವನ್ನು ತೋರಿಸಿಗೆ ತೋರಿಸ್ತಾನೆ ಆಗ ಭಗವಂತ ಇಂತೆಂದ ಅಯ್ಯ ನನ್ನ ವಿಭೂತಿಗಳಿಗೆ ಇಷ್ಟೆಂಬ ಲೆಕ್ಕವಿಲ್ಲ ಆದ್ದರಿಂದ ಮುಖ್ಯವಾದವನ್ನು ಮಾತ್ರ ತಿಳಿಸ್ತೇನೆ ಎಲ್ಲರ ಹೃದಯದಲ್ಲಿರುವ ನಾನು ಅವರ ಆತ್ಮನೇ ಈಶ್ವರಸರ್ವಭೂತಾನಾಂ ಹೃದಯ ಅರ್ಜುನ ತಿಷ್ಠೀ ಅಂತೇಳಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಎಲ್ಲಕ್ಕೂ ಕಾರಣನು ವಿಷ್ಣುವೆಂಬ ಆದಿತ್ಯನು ಸೂರ್ಯನು ಮರೀಚಿಯು ಚಂದ್ರನು ಸಾಮವೇದ ಇಂದ್ರ ಮನಸ್ಸು ಚೇತನಾವೃತ್ತಿ ಶಂಕರ ಕುಬೇರ ಪಾವಕವಸು ಮೇರುಪರ್ವತ ಬೃಹಸ್ಪತಿ ಸ್ಕಂದ ಸಾಗರ ಭೃಗು ಮಹರ್ಷಿ ಮಹರ್ಷೀಣಾಂ ಭೃಗುರಹಂ ಓಂಕಾರ ಜಪಯಜ್ಞಯ ಜಪಯಜ್ಞೋಸ್ ಪರ್ವತ ಹಿಮಾಲ ಹಿಮಾಲ ವೃಕ್ಷಾಣ ಅಶ್ವತ್ಥ ನಾರದ ಚಿತ್ರರಪಿಲ ಉಚ್ಚೈಷವಸ್ಸು ಐರಾವತ ನರಾಧಿ ವಜ್ರಯುಧ ಕಾಮಧೇನು ಮನ್ಮಥವಾಸುಕಿ ಅನಂತ ವರುಣ ಅರಿಯಮ ಯಮ ಪ್ರಹ್ಲಾದ ಕಾಳ ಮೃಗೇಂದ್ರ ವೈನತೆ ವಾಯು ದಶರಥರ ಅಥವ ದಾಶರಥಿರಾಮ ಮಕರ ಮೊಸಳೆ ಜಾಹ್ನವಿ ನದಿ ಇವುಗಳೆಲ್ಲವೂ ನಾನೆಂದು ಚಿಂತಿಸುವು ಸೃಷ್ಟಿಗಳಿಗೆಲ್ಲ ಆದಿ ಮಧ್ಯ ಅಂತ್ಯ ಇವು ಮೂರೂ ನಾನೇ ಅಧ್ಯಾತ್ಮವಿದ್ಯೆ ವಾದ ಅಕಾರ ದ್ವಂದ್ವ ಸಮಾಸ ಕಾಲ ಧಾತೃ ಕಲ್ಯಾಣ ಕಾರಣ ಕೀರ್ತಿ ಮೊದಲಾದ ದೇವತಾಸ್ತ್ರೀಯರು ಬೃಹತ್ಸಾಮ ಗಾಯತ್ರಿ ಛಂದಸ್ಸು ಮಾರ್ಗಶೀರ್ಷ ಮಾಸ ವಸಂತ ಋತು ಯೂಜಿನ ತೇಜಸ್ಸು ಜಯ ವ್ಯವಸಾಯ ಸತ್ವ ವಾಸುದೇವ ಅರ್ಜುನ ವ್ಯಾಸ ಶುಕ್ರಾಚಾರ್ಯ ದಂಡ ರಾಜನೀತಿ ಮೌನ ಜ್ಞಾನ ಸರ್ವಭೂತಗಳೂ ಕಾರಣ ಇವೆಲ್ಲವೂ ನಾನೇ ಮೂವತ್ತೊಂಬತ್ತರಿಂದ ನಲವತ್ತೆರಡು ನನ್ನನ್ನು ಬಿಟ್ಟು ಯಾವುದೊಂದೂ ಇರಲಾರದು ನನ್ನ ವಿಭೂತಿಗಳಿಗೆ ಕೊನೆಯೆಂಬುದೇ ಇಲ್ಲವಾದ್ದರಿಂದ ಸ್ವಲ್ಪ ಮಟ್ಟಿಗೆ ಹೇಳಿರ್ತೇನೆ ಲೋಕದಲ್ಲಿ ಯಾವ ಯಾವುದು ವಿಭೂತಿ ಶ್ರೀ ಉತ್ಸಾಹ ಇವುಗಳಿಂದ ಕೂಡಿರುವುದೋ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ತದೇವಗತ್ವ ಮಮ ತೇಜೋಂಶ ಸಂಭವಂ ಅದೆಲ್ಲ ನನ್ನ ತೇಜಸ್ಸಿನ ಒಂದು ಅಂಶದಿಂದ ಹುಟ್ಟಿರುವುದೆಂದು ಭಾವಿಸು ಜಗತ್ತಿನಲ್ಲಿ ಯಾವ ಯಾವ ವಿಶೇಷವಾದದ್ದು ಮಹಿಮಾನ್ವಿತವಾದದ್ದು ಉತ್ಸಾಹದಿಂದ ಕೂಡಿರುವಂಥದ್ದು ಸಂಪದ್ಭರಿತವಾದದ್ದು ಇದೆಯೋ ಅದೆಲ್ಲವೂ ನನ್ನ ತೇಜಸ್ಸಿನ ಕೇವಲ ಒಂದು ಅಂಶದಿಂದ ಹುಟ್ಟಿದ್ದು ಅಂತೇಳಿ ತಿಳಿ ಅಥವಾ ಇಷ್ಟೆಲ್ಲ ಏತಕ್ಕೆ ಹೇಳ್ತಾನೆ ಕೃಷ್ಣ ಕೊನೆಯದಾಗಿ ಹತ್ತನೇ ಅಧ್ಯಾಯದಲ್ಲಿ ನಾನು ಒಂದೇ ಒಂದು ಅಂಶದಿಂದ ಇಡೀಯ ಜಗತ್ತೇ ಆಗಿದ್ದೇನೆ ಅಂತೇಳಿ ತಿಳ್ಕೊ ಮೊಮೈವಾಂಶವೂ ಜೀವಲೋಕೆ ಇಡೀ ಜೀವಲೋಕ ನನ್ನ ಒಂದು ಅಂಶ ಮಾತ್ರ ಅಂತೇಳಿ ತಿಳ್ಕೊ ಅಂಥೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಇದು ಹತ್ತನೇ ಅಧ್ಯಾಯದ ಸಾರ ಇನ್ನು ನಾಳೆ ದಿವಸ ನಾವು ಹನ್ನೊಂದನೇ ಅಧ್ಯಾಯದಿಂದ ಮುಂದುವರೆಸೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಅರ್ಪಿತಮಸ್ತು ಓಂ ತತ್ಸತ್